ಅಯ್ಯೋ ಗೊತ್ತೇ ಆಗ್ಲಿಲ್ಲ ನನಗೆ ಜಯ ಯಮಳ ಅರ್ಜುನ ಭಂಜನ ಮೂರ್ತಿ ಗೋಪಿ ಕು ಗೋಪಿ ಕುಚ ಕುಂಕುಮ ಕಿತಾಂಗ ಪಾಂಚಾಲಿ ಪರಿಪಾಲನ ಜಯ ಭೋ ಜಯ ಗೋಪಿ ಜನರಂಜನ ಜಯ ಭೋ ಯಮಳರು ಜೋಡಿಯಾಗಿರುವಂತಹ ಅರ್ಜುನ ವೃಕ್ಷದ ರೂಪದಲ್ಲಿದ್ದಂತಹ ದ್ರೂಮಿ ಮತ್ತೆ ಚುಮು ಅನ್ನುವ ಅಲ್ಲಿಂದ ಓಡಿಸಿ ನ ಮಣಿಗ್ರೀವ ನಡಕು ಬರ ಅನ್ನುವಂತಹ ಇಬ್ಬರು ಉದ್ಧರಿಸಿದವನು ಅಂತಹ ಉದ್ಧರಿಸಿದ ಬೆಳಕಿನ ಮೂರ್ತಿಯೇ ನಿನಗೆ ಜಯವಾಗಲಿ ಯಾಕೆಂದ್ರೆ ಅಲ್ಲಿ ತುಂಬಾ ಸುಂದರವಾದ ಸಂವಾದ ಇದೆ ಆ ನಾಲ್ಕು ಭ್ರಮಣಿ ಗ್ರೀವ ಮತ್ತು ಕೃಷ್ಣನ ಜೊತೆಗೆ ಕೃಷ್ಣ ಪುಟ್ಟ ಹುಡುಗನತ್ರ ಅವರು ತಲೆ ಬಾಗಿ ಕೈ ಮುಗಿದು ನಮ್ಮ ಕಣ್ಣು ಮೂಗು ಬಾಯಿ ದೇಹದ ಪ್ರತಿಯೊಂದು ಇಂದ್ರಿಯಗಳು ಕೂಡ ನಿನಗಾಗಿ ಮೀಸಲಾಗಿರ್ಲಿ ನಿನ್ನ ನಾಮವನ್ನು ಉಚ್ಚರಿಸದೇ ಇದ್ರೆ ನನಗೆ ಅರ್ಥ ಇಲ್ಲ ನಿನ್ನ ನೋಡದೆ ಇದ್ರೆ ಕಣ್ಣಿಗೆ ಬೆಲೆ ಇಲ್ಲ ನಿನ್ನ ಕೇಳದೆ ಇದ್ರೆ ಕಿವಿಗೆ ಅರ್ಥ ಇಲ್ಲ ನಿನ್ನ ನಿನ್ನ ನಿರ್ಮಾಲ್ಯದ ಪರಿಮಳವನ್ನು ಸ್ವೀಕರಿಸದೇ ಇದ್ರೆ ಮೂಗಿಗೆ ಆ ಯಾವುದೇ ಸಾರ್ಥಕ ಇಲ್ಲ ಅಂತ ಹೀಗೆಲ್ಲ ತುಂಬಾ ಚಂದದ ಸ್ತೋತ್ರಗಳನ್ನ ಮಾಡಿದ ಮೂಲಕ ಆ ಮರದ ರೂಪದಲ್ಲಿದ್ರೂ ನಾವು ಯಾವ ರೂಪದಲ್ಲಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿಯ ಹೃದಯ ಭಾವ ನಮ್ಮದಿದೆ ಅನ್ನೋದು ಮುಖ್ಯ ಮರದ ರೂಪದಲ್ಲಿ ಇದ್ರೂ ಉದ್ಧರಿಸಿದ್ದಾನೆ ಪ್ರಾಣಿ ರೂಪದಲ್ಲಿ ಇದ್ರೂ ಉದ್ಧರಿಸಿದ್ದಾನೆ ರೂಪದಲ್ಲಿ ಇದ್ರೂ ಉದ್ದರಿಸಿದ್ದಾನೆ ಅವನಿಗೆ ಉದ್ಧಾರ ಮಾಡಲಿಕ್ಕೆ ನಾವು ಎಲ್ಲಿದ್ದೇವೆ ಹೇಗಿದ್ದೇವೆ ಯಾವ ಸ್ಥಿತಿಯಲ್ಲಿ ಮುಖ್ಯ ಅಲ್ಲ ನಾವಿರುವ ಸ್ಥಿತಿಯಲ್ಲೇ ಅವನಿಗೆ ಶರಣಾಗಿ ನಮ್ಮ ಎಲ್ಲ ಅಂಶ ಗುಣಾಂಶಗಳನ್ನಾಗ್ಲಿ ದೋಷಾಂಶಗಳನ್ನಾಗ್ಲಿ ಯಥಾಸ್ಥಿತವಾಗಿ ಕೈ ಎತ್ತಿ ಅವನಿಗೆ ಒಪ್ಪಿಸ್ತೇವೆಯೋ ಅವನು ಅಲ್ಲಿ ಜೊತೆಗಿರ್ತಾನೆ ನಾವು ಯಾವಾಗ ಗುಟ್ಟು ಮಾಡಿ ನಾವು ದೇವರಿಗೂ ತಿಳಿಯದಂತೆ ಏನು ಮಾಡ್ತೀವಿ ಅನ್ನುವ ಹಾಗೆ ಎಲ್ಲಿ ವರ್ತಿಸ್ತಾರೋ ಅಲ್ಲಿ ಅವನು ಕೂಡ ನೀವು ಗುಟ್ಟು ಮಾಡ್ತೀರಿಂದ ನಿಮ್ಗಿಂತ ಹೆಚ್ಚು ದೊಡ್ಡ ಗುಟ್ಟು ನಾನೇ ಅಂತ ನಮ್ಮಿಂದ ತನ್ನಿಂದ ತಾನೆ ದೂರದಲ್ಲಿ ನಿಲ್ಲುವನಾಗ್ತಾನೆ ಹೀಗೆ ಗೋಪಿಯರ ಸಂತೋಷವಾಗಿ ಕಾಲ ಕಳೆದು ಅರ್ಥಕ್ಕೆ ಅನ್ನುವ ಪಾಂಚಾಲಿಯ ಹಲಬಗೆಯ ಆಪತ್ತುಗಳನ್ನ ಸಭೆಯಲ್ಲಿ ಅವಮಾನ ಅವಮಾನವಾದಾಗ ಯುದ್ಧದ ನಡುವಿನಿಂದಲೇನೆ ಅಕ್ಷಯಾಂಬರವನ್ನಿತ್ತು ಆಕೆ ಆಕೆಯ ಮರ್ಯಾದೆಯನ್ನ ಕಾಪಾಡಿದವ ದೌ ದೌತ್ಯಕ್ಕಾಗಿ ಹೊರಡುವ ಹೊತ್ತಿಗೆ ಎಲ್ಲರ ಅಭಿಪ್ರಾಯ ಸಂಧಿಯಾಗಿದ್ದಾಗ ನಿನ್ನಭಿಪ್ರಾಯೇನು ತ ಖುದ್ದಾಗಿ ಕೃಷ್ಣ ಆಕೆಯನ್ನ ಪ್ರಶ್ನಿಸಿದಾಗ ನಮಸ್ಕರಿಸುವ ಹೊತ್ತಿನಲ್ಲಿ ಅವಳ ಕಣ್ಣಂಜಿನಿಂದ ಆ ಬೆಚ್ಚಗಿನ ಹನಿ ಅವಳ ಒಳ ಹೇಗೆಯನ್ನ ಸ್ಪಷ್ಟಪಡಿಸಿತು ಕೃಷ್ಣ ಆಕೆಯನ್ನು ಹಿಡಿದಿರ್ತೀನಿ ನಿನ್ನ ಮನದ ಬಯಕೆ ಈಡೇರುತ್ತೆ ಯಾಕೆಂದ್ರೆ ಯಾರೇ ಸ್ವಾಭಿಮಾನದ ಹೆಣ್ಣು ಇನ್ನೊಬ್ಬನ ಮನೆಯ ತೊತ್ತಿನವಳಾಗಿ ಬದುಕಲಿಕ್ಕೆ ಇಷ್ಟಪಡುವುದಿಲ್ಲ ಅನ್ನೋದನ್ನ ನಾನು ಒಪ್ಪಿಕೊಳ್ತೇನೆ ನಿನಗೆ ರಾಣಿಯಾಗಿಯೇ ಇರಬೇಕಾದ ಅರ್ಹತೆ ಇದ್ದ ಮೇಲೆ ನೀನು ಕಾರಣ ಇಲ್ಲದೆ ಯಾವುದೋ ಮನೆಯ ತುತ್ತಿನವಳಾಗಿರುವುದನ್ನು ನಾನು ಇಷ್ಟಪಡುವುದಿಲ್ಲ ಅನ್ನುವ ಹಾಗೆ ಅವಳನ್ನು ಪರಿಪಾಲನೆ ಮಾಡಿದ್ದಂತ ಅನನ್ಯ ರೂಪ ಆ ಆ ಸಭೆಯ ಮಧ್ಯದಲ್ಲೂ ಕೃಷ್ಣ ತನ್ನವರೆಲ್ಲರೂ ತನ್ನ ಸುತ್ತಲಿದ್ದರೂ ಅಸಹಾಯಕನಾಗಿ ಕೈಕಟ್ಟಿ ಕೂಡುವ ಪ್ರಸಂಗ ಬಂದಾಗ ಎಲ್ಲ ಕಾರ್ಯಕಾರಣ್ಣ ಮೀರಿದ ಶಕ್ತಿಯಾಗಿ ಭಗವಂತ ಅಲ್ಲಿ ಒದಗಿದ ಅವನನ್ನ ಕಾರ್ಯವಾಗಿ ಕಾರಣವಾಗಿ ಎರಡೂ ರೀತಿಯಿಂದ ಕೆಲವೊಮ್ಮೆ ಹೇಳುವುದಿದೆ ಆದರೆ ಮೂಲತಃ ಅವನು ಕಾರಣ ಸ್ವರೂಪ ಆಗಿದ್ದಾನೆ ಹೊರತು ಯಾವುದೋ ಒಂದು ವ್ಯಕ್ತಿಯ ಪ್ರಯತ್ನದ ಫಲವಾಗಿ ಆತ ಹುಟ್ಟಿದ ಕಾರ್ಯ ಆತ ಕಾರ್ಯರೂಪನಾಗಿ ಕಾಣಿಸಿಕೊಳ್ತಾನೆ ಅನ್ನುವುದು ನೈಜ ಅಲ್ಲ ಅದು ಸ್ವರೂಪ ಸಹಜವಾದ ಗುಣ ಅಲ್ಲ ಕಾರ್ಯ ಅನ್ನೋದು ಇನ್ನೊಂದರಿಂದ ಆಗುವುದು ಅಂತ ಅಂದರೆ ಇನ್ನೊಂದು ಅಧೀನ ಅಂತಾಯ್ತು ಭಗವಂತ ಯಾರು ಯಾವತ್ತೂ ಅಧೀನ ಅಲ್ಲ ಆದರೆ ಕಾರ್ಯ ಸ್ವರೂಪದ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ಆತ ಅದು ಆಗಿ ಅವರ ವರ ಈಡೇರ್ಲಿಕ್ಕೋಸ್ಕರ ಅವತರಿಸಿ ಬರ್ತಾನೆ ಮನೆಯಲ್ಲಿ ಆ ಸೌಖ್ಯಗಳನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಲೀಲೆಯನ್ನು ಮಾಡುತ್ತಾನೆ ಇದೆಲ್ಲ ಕಾರ್ಯನಾಗಿ ಅವನು ಕಾಣುವುದಷ್ಟೇ ಹೊರತು ಸ ಕಾರಣಂ ಕಾರಣ ತಸ್ತೋಪಿ ತಸ್ಯಾಪಿ ಹೇತು ಕಾರಣ ಕಾರಣೂತ ಅಂತಾನೆ ಅವನನ್ನು ಕರಿತಾರೆ ಕಾರಣ ಪುರುಷ ಕಾರಣಭೂತ ಎಲ್ಲದಕ್ಕೂ ಕಾರಣ ಮೂಲದ ಹಿನ್ನೆಲೆ ಎಂತ ಬರುವುದು ಕಾರಣ ಅಂತಂದಾಗ ಯಾವುದು ಯಾವುದು ಎಲ್ಲದಕ್ಕಿಂತ ಮೊದಲಿದೆಯೋ ಅದು ಕಾರಣ ಗುಣದಿಂದಲೂ ಸಾಮರ್ಥ್ಯದಿಂದಲೂ ದೇಶದಿಂದಲೂ ಕಾಲದಿಂದಲೂ ಎಲ್ಲಕ್ಕಿಂತಲೂ ಮೊದಲು ಇರುವಿಕೆ ಯಾಕೆಂದ್ರೆ ಕೆಲವುದಕ್ಕೆ ಇದ್ರೂ ಎಚ್ಚರಿರುವುದಿಲ್ಲ ಕೆಲವುದಕ್ಕೆ ಎಲ್ಲ ಕಡೆ ಇರ್ಲಿಕ್ಕಾಗುದಿಲ್ಲ ಅಲ್ಲೂ ಅಷ್ಟೇ ಆಕಾಶ ಎಲ್ಲಾ ಕಡೆ ಇದ್ರೂ ಕೂಡ ಅದಕ್ಕೆ ತಾನು ಇದ್ದೇನೆ ಎಚ್ಚರ ಇಲ್ಲ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡ್ತಾ ಹೋಗ್ತಾ ಇದ್ದೇನೆಂದ್ರೆ ಇನ್ನು ಅವನಿಗೂ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವ ಹಾಗೆ ಪಾಂಚಾಲಿಯ ಮನದಿಂಗಿತವನ್ನ ಅರಿತು ಪರಿಪಾಲನೆ ಮಾಡಿದ ಓ ಭಗವಂತನೇ ಜಯ ಅಷ್ಟೇ ಗೋಪಿ ಜನರ ಮನದ ಇಂಗಿತಗಳನ್ನು ಅರ್ಥೈಸಿಕೊಂಡು ಅವರಿಗಾಗಿ ಕೊಳಲೂದಿ ನಾದದ ಉಪದೇಶದ ಮೂಲಕ ಅವರ ಅಂತರಂಗವನ್ನು ಎಲಿವೇಟ್ ಮಾಡಿ ಎತ್ತರಕ್ಕೆ ಏರಿಸಿ ಕೊನಿಗೆ ಗ್ರಹಣದ ಹೊತ್ತಿಗೆ ಎಲ್ಲರನ್ನು ಸೇರುವಂತೆ ಮಾಡಿ ಏಕಾಂತವನ್ನು ಆ ಹೆಣ್ಣು ಮಕ್ಕಳಿಗಾಗಿ ಕಳೆದು ಅಲ್ಲಿ ವೇದಾಂತದ ಉಪದೇಶವನ್ನು ಮಾಡಿ ಅವರನ್ನು ಉದ್ಧರಿಸಿದ ರಂಜನ ನಿಜವಾದ ರಂಜನ ಅಂದರೆ ಅದು ಜನಕ್ಕೆ ಕಾರಣವಾದ ಅಂದರೆ ಹುಟ್ಟನ್ನು ನಿಷೇಧಿಸುವ ಜನ ಅಂದರೆ ನಜಾಯತೆ ಇತಿ ಜನ ಹುಟ್ಟದಂತೆ ರಂಜನೆಗೊಳಿಸುವಂತಹ ಎಂಟರ್ಟೈನ್ಮೆಂಟ್ ಪರಮಾತ್ಮನದ್ದು ನಮ್ಮ ಎಂಟರ್ಟೈನ್ಮೆಂಟ್ ಮತ್ತಷ್ಟು ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳಿಕ್ಕಿರುವಂಥದ್ದು ಯಾವ ಎಂಟರ್ಟೈನ್ಮೆಂಟು ಮತ್ತೆ ಮರಳಿ ಈ ಭೌತಿಕವಾದ ಪ್ರಪಂಚಕ್ಕೆ ಕಾರಣವಾಗುವುದಿಲ್ಲವೋ ಅದು ಅಜರಂಜನ ಹುಟ್ಟಿಸದಂತಹ ರಂಜನ ಹುಟ್ಟಿಸಿ ಇಲ್ಲೇ ಬೀಳುವಂತೆ ಇಲ್ಲೇ ಮತ್ತು ಸೌಖ್ಯ ಪಡಿಬೇಕಿತ್ತು ಅಂತಾನು ಆಸೆ ಹುಟ್ಟುವಂತೆ ಮಾಡಿದರೆ ಅದು ಜನರಂಜನ ಜನರಿಗೆ ರಂಜನೆಯಾಗುವುದು ಮುಖ್ಯ ಅಲ್ಲ ಅಜನಿಗೆ ರಂಜನೆಯಾಗುವುದು ಮುಖ್ಯ ಆದರೆ ಕೃಷ್ಣನಿಗೆ ಮತ್ತು ಅವನಿಗೆ ಮೇಲೊಬ್ಬ ಅಜ ಇಲ್ಲ ಅದರಿಂದಾಗಿ ಅವನೇ ಕಾರಣನಾದ್ರಿಂದಾಗಿ ಜನರಂಜನ ಅಂತಾನೆ ಅವನನ್ನು ಕರೀತಾರೆ ಗೋಪಿ ಜನರಂಜನ ಜಯ ರಾಸೋತ್ಸವ ರತ ಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಟಾಕ್ಷ ಜಯ ಜನ ನೀಶ ಸುಭರಣ್ಯ ಸುರೇಶ ರಾಸೋತ್ಸವ ರಥಲಕ್ಷ್ಮೀಶ ಲಕ್ಷ್ಮಿಯಿಂದ ಕೂಡಿದವನಾಗಿ ತುಂಬಾ ಚಂದದ ಶಬ್ದ ಇದು ಯಾವ ಹೆಣ್ಣು ಮಕ್ಕಳಲ್ಲಿ ಕೃಷ್ಣ ಅವರ ಆತ್ಮೀಯ ಸಂಗಾತಿಯಾದ ಯಾರಲ್ಲಿ ಲಕ್ಷ್ಮಿ ವಿಶೇಷವಾದ ಸನ್ನಿಧಾನ ಇತ್ತು ಅಂಥವರಲ್ಲಿ ಅಂದ್ರೆ ತಾನ ಯಾವತ್ತೂ ಕೂಡ ಪರರ ಸ್ವತ್ತನ್ನು ಅಪಹರಿಸಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಸೌಖ್ಯವನ್ನು ಕೊಡಲಿಲ್ಲ ಅವರಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರಿಸಿ ಅವರು ಬಯಸಿದಂತೆ ಭಗವಂತನಿಂದ ನಾವು ತೃಪ್ತರಾಗಬೇಕು ಅನ್ನುವ ಆಸೆಯನ್ನು ಈಡೇರಿಸಿದ ರಾಸೋತ್ಸವ ಅನ್ನುವಂಥದ್ದು ಆ ಕೃಷ್ಣನ ಕಥೆಯಲ್ಲಿ ಭಾಗವತದಲ್ಲಿ ತುಂಬ ಸಲ ಬರುತ್ತೆ ನಮಗೆ ಅದೇ ಹೇಳಿದ್ದೆ ನಾನು ಆಗಲೂ ಒಂದು ಮಾತು ಹೇಳಿದ್ದೆ ಈಗಲೂ ಮತ್ತೆ ನೆನಪಿಸ್ತೇನೆ ದೇವತೆಗಳ ಭೋಗ ಅನ್ನೋದು ನಮ್ಮ ಭೋಗದ ಹಾಗಲ್ಲ ದೇವತೆಗಳ ಸಂಪರ್ಕ ಅನ್ನುವಂಥದ್ದು ಅದು ನಮಗೆ ಕಲ್ಪನಾತೀತ ಅದರಿಂದಾಗಿ ನಮಗೆ ಹೆಣ್ಮರುಳ ಅನ್ನುವಷ್ಟೇ ಕಂಡ್ರೆ ಅವರ ಭೋಗದಲ್ಲಿ ಅದರಲ್ಲಿ ಅದು ಕೂಡ ಅವರ ಪ್ರತಿಚರ್ಯೆಯೂ ಭಗವಂತನನ್ನು ತಿಳಿಯುವುದಕ್ಕಾಗಿದೆ ಅದನ್ನೇ ಉಪನಿಷತ್ತಿನಲ್ಲಿ ನಮ್ಮ ಸಾಮಾನ್ಯ ಆ ಕೂಡ ಅವರು ವಾಮದೇವ ಯಜ್ಞ ಅನ್ನುವ ಹಾಗೆ ಕಲ್ಪಿಸಿ ಅದಕ್ಕೂ ಒಂದು ಪೂಜಾ ಸ್ವರೂಪವನ್ನ ಋಷಿಯವರು ಹೇಳುತ್ತಾರೆ ಎಷ್ಟು ಅಡ್ವಾನ್ಸ್ಡ್ ಆಗಿ ಪ್ರತಿಯೊಂದು ಸಂಗತಿಯನ್ನು ದೈವ ಚಿತ್ತಕ್ಕೆ ಬರುವಂತೆ ಮಾಡುವುದಕ್ಕಾಗಿ ಯಾವುದು ಅಸಹಜ ಅಲ್ಲ ಯಾವುದು ಸಹಜ ನಿಯಮಕ್ಕೆ ವಿರುದ್ಧವೋ ಅದು ಮಾತ್ರ ಅಸಹಜವಾಗಿರುತ್ತೆ ನಿಯಮಕ್ಕೆ ವಿರುದ್ಧವಲ್ಲದ ಮನುಷ್ಯನ ಬಾಳುವಿಕೆಗೆ ಆರೋಗ್ಯದಾಯಕವಾದಂತಹ ಪ್ರಕೃತಿಗೆ ಕಾರಣವಾದಂತದ್ದೇನಿದೆಯೋ ಅದೆಲ್ಲವೂ ಧರ್ಮವಾಗುತ್ತೆ ಅದೆಲ್ಲವೂ ಅಧ್ಯಾತ್ಮವಾಗುತ್ತೆ ಅದೆಲ್ಲವೂ ಕೂಡ ಲೋಕದ ಜನರ ಲೌಕಿಕ ಸುಖಕ್ಕೂ ಕೂಡ ಕಾರಣವಾಗುತ್ತೆ ಅನ್ನುವುದನ್ನ ಯೋಚನೆ ಮಾಡಿ ಈ ಶಬ್ದಗಳನ್ನು ಅವ್ರು ಬಳಸ್ತಾರೆ ಅದಕ್ಕೆ ಲಕ್ಷ್ಮೀಶ ಅನ್ನೋ ಶಬ್ದ ಬಳಸಿದ್ರು ರಾಸೋತ್ಸವದಲ್ಲಿ ತೊಡಗಿದ ಲಕ್ಷ್ಮೀಶನೇ ನಿನಗೆ ಜಯವಾಗಲಿ ಸತತ ಸುಖಾರಣವ ಸುಖಗಳ ಕಡಲು ನೀನು ಜಯ ಕಂಜಾಕ್ಷ ಕಮ್ಮ ಅಂದ್ರೆ ಆನಂದ ಚ ಅಂದ್ರೆ ಕಣ್ಣಿ ಆನಂದದಿಂದ ಹುಟ್ಟಿದ ನೀರಿನಿಂದ ಹುಟ್ಟಿದ ಕಮಲ ಅದರಂತಹ ಕಣ್ಣುಳ್ಳವ ಭಗವಂತ ಅದರಿಂದಾಗಿ ಜಯ ಕಂಜಾಕ್ಷ ತುಂಬಾ ಚಂದದ ಶಬ್ದ ಇತಿ ಕಂಜ ಕಮಲಕ್ಕೆ ನೀರಿನಲ್ಲಿ ಹುಟ್ಟಿದ್ದು ಅನ್ನುವ ಅರ್ಥದಲ್ಲಿ ಶಬ್ದ ಇರುವುದರಿಂದಾಗಿ ಅದಕ್ಕೆ ಕಂಜಾಕ್ಷ ಅನ್ನು ಶಬ್ದ ಬಳಸ್ತಾರೆ ಕಂಜ ಅಂತಂದ್ರೆ ಕಮಲ ಕಮಲದಂತಹ ಕಣ್ಣುಳ್ಳವ ಕಂಜ ಅಂದ್ರೆ ನೂರಾರು ಅರ್ಥ ಇದೆ ಆ ಎಲ್ಲಾ ಅರ್ಥಗಳಲ್ಲೂ ಕೂಡ ಪರಮಾತ್ಮನ ಗುಣಗಳ ಪರಿಚಯವೇ ಆಗುತ್ತೆ ಅಂತಂದಾಗದೆಲ್ಲೂ ಸಾಧ್ಯವಾಗುತ್ತೆ ಒಂದು ವೇಳೆ ಕೆಲವೊಮ್ಮೆ ಅರ್ಥ ಮಾಡುವಾಗ ಅದು ಭಗವಂತನ ಗುಣ ಚಿಂತನೆಗೆ ವಿರೋಧಿಯಾದ್ರೆ ಯಾಕೆಂದ್ರೆ ವೇದಗಳಲ್ಲಿ ವೇದಗಳಲ್ಲಿ ಅವನನ್ನು ಪರಿಚಯಿಸುವಾಗ ಸಣ್ಣ ಪ್ರಮಾಣದ ಎಳೆಯಷ್ಟು ಗಾತ್ರದ ಯಾವುದೇ ದೋಷ ಆತನಲ್ಲಿ ಇಲ್ಲ ಅನ್ನುವ ಮಾತಿರುವುದ್ರಿಂದ ನಾವು ಈ ಮಾತಿಗೂ ಕೂಡ ಅದನ್ನೇ ಬಲವಾಗಿಟ್ಕೊಳ್ಬಹುದು ಅದರಿಂದಾಗಿ ಜಯ ಕಂಜಾಕ್ಷ ಜಯ ಜನನೀ ಕರಪಾಶ ಸುಬದ್ಧ ಜನನೀಯ ಕರಪಾಶದಿಂದ ಕೈಗಳೆಂಬ ಹಗ್ಗಗಳಿಂದ ಸುಬದ್ಧ ಚೆನ್ನಾಗಿ ಕಟ್ಟಲ್ಪಟ್ಟ ಹರಣಾ ನವನೀತ ಸವನೀತ ನವನೀತನ ನವನೀತದ ನವನೀತ ಅಂದ್ರೆ ಬೆಣ್ಣೆ ಬೆಣ್ಣೆಯ ಅಪಹರಣದ ಕಾರಣಕ್ಕಾಗಿ ತಾಯಿಯಿಂದ ಚೆನ್ನಾಗಿ ಕಟ್ಟಲ್ಪಟ್ಟಂತಹ ಓ ಹುಡುಗನೇ ಆದ್ರೆ ನೀನು ಸುರೇಶ ಅದು ಕದ್ದದ್ದು ಅನ್ನೋದು ನಮ್ಮ ಕಾರಣಕ್ಕೆ ಎಲ್ಲವೂ ಅವನದ್ದೇ ಆದಾಗ ಕದ್ದದ್ದು ಅಂತ ಬಂತು ಅವನದ್ದೇ ಮನೆಯಲ್ಲಿ ಅವನು ಅಲಾರಂ ಅದು ಅಲ್ಮೆರಾದಲ್ಲಿರುವಂತಹ ಪದಾರ್ಥವನ್ನು ತಗೊಂಡಾದ್ರೆ ಅವನು ಕದ್ದದ್ದು ಅಂತ ಆಗುದಿಲ್ಲ ಬೇರೆಯವರಿಗೂ ಉಪಯೋಗ ಆಗುವಂತದ್ದನ್ನ ತೆಗೆದ್ಮೇಲೆ ಅಲ್ಲೇ ಇಡೀಂತ ಆಕ್ಷೇಪ ಮಾಡುವುದಷ್ಟೇ ಬಿಟ್ರೆ ಯೋಗ್ಯವಾದ ಸ್ಥಿತಿಯಲ್ಲಿ ಅದು ಅವನಿಗೆ ಗೊತ್ತೇ ಇರುತ್ತೆ ಆವತ್ತು ಜೀವದ ಎಲ್ಲಾ ಸ್ವರೂಪಗಳನ್ನು ಅವನು ಚೆನ್ನಾಗಿ ತಿಳಿದೇ ಕಾರ್ಯನಿರ್ವಹಣೆ ಮಾಡ್ತಾನೆ ಅದರಿಂದಾಗಿ ಭಗವಂತನ ವಿಶೇಷವಾದ ಪರಿಚಯವನ್ನು ಮಾಡಿ ಕೊಡ್ತಾ ಹೇಳ್ತಾರೆ ಈ ಎಲ್ಲ ಮಾತುಗಳ ಮೂಲಕ ಅವನಿಗೆ ಜಯ ಅಂತ ಜಯ ಸುರೇಶ ಸುರರಿಗೆ ಈಶ ಸುಷ್ಟುರ ಮನಶೀಲಾಹ ಉತ್ತಮವಾದ ಸುಖಕ್ಕೆ ಕಾರಣ ಹೊರತು ಬೆಣ್ಣೆ ಕದ್ದು ಲೌಕಿಕವಾದ ಬೆಣ್ಣೆಯಿಂದ ಸಂತೋಷ ಪಡ್ತಾನೆ ಅಂತ ಅನ್ನೋದು ಕೇವಲ ಒಂದು ತೋರ್ಪಡಿಕೆಯ ಅವರ ಹೃದಯದ ನವನೀತವನ್ನ ಹೃದಯದ ಭಕ್ತಿಯ ರಸವನ್ನ ಇರುವುದಕ್ಕಾಗಿ ಭಗವಂತಾನೆ ಅನ್ನೋದನ್ನ ಪ್ರತೈಸಿಕೊಂಡ್ರೆ ಯಾವಾಗ ನಾವು ಸಿಕ್ಕುವ ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ತೋರಿಸುವ ನಿಟ್ಟಿನಲ್ಲಿ ಭಗವಂತ ನವನೀತದ ಸ್ವೀಕಾರದ ಹೊತ್ತು ಕೂಡ ಅದು ಗುಣವಾಗುವ ಹಾಗೆ ಅವರ ಹೃದಯದ ಭಾವವನ್ನು ಸ್ವೀಕರಿಸಿದ ಅನ್ನುವ ಅರ್ಥದಲ್ಲಿ ಅದನ್ನ ತೆಗೆದುಕೊಂಡ ಹೊರತು ನಾವು ಕೊಟ್ಟ ನವನೀತದಿಂದ ಆತ ಹೊಟ್ಟೆ ತನ್ನ ಆ ಹಸಿವನ್ನ ಪರಿಹರಿಸಿಕೊಂಡು ತೃಪ್ತನಾಗ್ತಾನೆ ಅಂತ ಅರ್ಥ ಅಲ್ಲ ಅವನು ಎಲ್ಲರ ತೃಪ್ತಿಯನ್ನ ಒದಗಿಸುವ ಹೊರತು ಯಾವತ್ತು ಇನ್ನೋದ್ರಿಂದ ತೃಪ್ತಿ ಕಾರ್ಯ ಮಾಡುವನಲ್ಲ ಅನ್ನುವ ಅಂಶವನ್ನು ಹೇಳಿದ್ರೂ ಮುಂದೆ ಮತ್ತೆ ಅವನ ಇನ್ನಷ್ಟು ಕೆಲವು ಚಟುವಟಿಕೆಗಳನ್ನ ಇನ್ನೆರಡು ಮೂರು ಪದ್ಯಗಳಲ್ಲಿ ಹೇಳ್ತಾರೆ ಮತ್ತೆ ತನ್ನ ನಾಳೆಯ ದಿವಸದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿ ನವಸ್ತ ಸ್ವಭಾವ ಕರೋಮಿ ಪರಸ್ಮೈ ನಾರಾಯಣ ತಪಸ್ವಿ ನೋ ದಾನ ಪರಾಯಶಸ್ವಿ ಮಂಗಲ ಕ್ಷೇಮ ಸುಭದ್ರ ಶ್ರವಸೇನು ಧರ್ಮ ವಿಜಯೋ ಭೂಯ ಧರ್ಮಸ ಪರಾಭವ ಸದ್ಭಾವನಾ ಪ್ರಾಣವೃತಾಂ ಭೂಯ್ ವಿಶ್ವಸ್ ಮಂಗಲಂ ಶ್ರೀಕೃಷ್ಣ